ನಂಬರ್ ಇಲೆವೆನ್ ಇವತ್ತು ಎಷ್ಟನೇ ತಾರೀಕು ಎಷ್ಟನೇ ತಾರೀಕು ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ನಾಳೆ ಸುಮನ್ ಮಗು ನಾಮಕರಣ ಅಲ್ವಾ ನಾಳೆ ಸುಮನ್ಮಗು ನಾಮಕರಣ ಅಲ್ವಾ ನಾಳೆ ಅಲ್ಲ ನಾಳಿದ್ದು ಅಲ್ಲ ನಾಳಿದ್ದು ನಾಳೆ ಮಂಗಳವಾರ ನಾಳೆ ಮಂಗಳವಾರ ನಾಡಿದ್ದು ಬುಧವಾರ ನಾಮಕರಣ ನಾಡಿದ್ದು ಬುಧವಾರ ನಾಮಕರಣ ಇದು ಸುಮನ್ ಎಷ್ಟನೇ ಮಗು ಇದು ಸುಮನ್ ಎಷ್ಟನೇ ಮಗು ಇದು ಸುಮನ್ ಮೂರನೇ ಮಗು ಇದು ಸುಮನ್ ಮೂರನೇ ಮಗು ಮೊದಲನೇದ ಗಂಡ ಹೆಣ್ಣು ಮೊದಲನೇದು ಗಂಡೋ ಹೆಣ್ಣೋ ಮೊದಲನೇದು ಹೆಣ್ಣು ಮೊದಲನೇದು ಹೆಣ್ಣು ಗಂಡು ಮಗು ಎಷ್ಟನೇದು ಗಂಡು ಮಗು ಎಷ್ಟನೇದು ಮೂರನೇದೇ ಗಂಡು ಮಗು ಮೂರನೇದೇ ಗಂಡುಮಗು. ಮಗು ಮೊದಲನೆಯದು ಎರಡನೇದು ಎರಡೂ ಹೆಣ್ಣೆ ಮೊದಲನೇದು ಎರಡನೇದು ಎರಡೂ ಹೆಣ್ಣೆ ಅದೆಲ್ಲ ಸರಿ ಸ್ಮಿತಾ ನಾಮಕರಣದ ಉಡುಗೊರೆ ಏನು ಅದೆಲ್ಲ ಸರಿ ಸ್ಮಿತಾ ನಾಮಕರಣದ ಉಡುಗೊರೆ ಏನು ಇನ್ನೇನು ಒಂದು ಉಂಗುರ ಅಷ್ಟೇ ಇನ್ನೇನು ಒಂದು ಉಂಗುರ ಅಷ್ಟೇ ಎಂಥದ್ದು ಎಂಥದ್ದು ಹರಳಿಂದೋ ಸಾದೋ ಹರಳಿಂದೋ ಸಾದಾದು ಹರಳಿಂದು ಹರಳಿಂದು ಸರಿ. ಸರಿ. drills repetition drill repeat after me ivattu eshtaniya tariku ivattu eshtane tariku naale eshtaniya tariku naale eshtane tariku naaliddu eshtaniya tariku ನಾಳಿದ್ದು ಎಷ್ಟನೇ ತಾರೀಕು ತಾರೀಕು ತಾರೀಕು ಇವತ್ತು ಇಪ್ಪತ್ತೆರಡನೇ ತಾರೀಕು ಮೊನ್ನೆ ಇಪ್ಪತ್ತನೆಯ ತಾರೀಕು ಮೊನ್ನೆ ಇಪ್ಪತ್ತನೇ ತಾರೀಕು ಇವತ್ತು ಸೋಮವಾರ ನಾಳೆ ಮಂಗಳವಾರ ನಾಳೆ ಮಂಗಳವಾರ ನಾಳಿದ್ದು ಬುಧವಾರ ನಾಳಿದ್ದು ಬುಧವಾರ ಆಚೆ ನಾಳಿದ್ದು ಗುರುವಾರ ಆಚೆ ನಾಳಿದ್ದು ಗುರುವಾರ ನಿನ್ನೆ ಭಾನುವಾರ. ಭಾನುವಾರ. ನಿನ್ನೆ ಶನಿವಾರ. ಭಾನುವಾರೊನ್ನೆ ಶುಕ್ರವಾರ ಆಚೆ ಮೊನ್ನೆ ಶುಕ್ರವಾರ ಇದು ಸುಮನ ಎಷ್ಟನೆಯ ಮಗು ಇದು ಸುಮನ ಎಷ್ಟನೇ ಮಗು ಇವನು ಎಷ್ಟನೆಯ ಮಗಳು ಅವಳು ಸುಶೀಲಮ್ಮನವರ ಎಷ್ಟನೇ ಮಗಳು ಮೊದಲನೆಯದು ಹೆಣ್ಣು ಮಗು ಮೊದಲನೆಯದು ಹೆಣ್ಣು ಮಗು ಎರಡನೆಯದು ಗಂಡು ಎರಡನೆಯದು ಗಂಡು ಮೂರನೆಯದು ಹೆಣ್ಣು ಮೂರನೆಯದು ಹೆಣ್ಣು ಮಗು ಗಂಡು ಮಗು ಎಷ್ಟನೆಯದು ಗಂಡು ಮಗು ಹೆಣ್ಣು ಮಗು ಎಷ್ಟನೆಯದು ಇನ್ನೇನು ಒಂದು ಉಂಗ್ರ ಅಷ್ಟೇ ಇನ್ನೇನು ಒಂದು ಉಂಗ್ರ ಅಷ್ಟೇ ಇನ್ನೇನು ಒಂದು ಪುಸ್ತಕ ಅಷ್ಟೇ ಇನ್ನೇನು ಒಂದು ಪುಸ್ತಕ ಅಷ್ಟೇ ಇನ್ನೇನು ಒಂದು ಹಣ್ಣು ಅಷ್ಟೇ ಇನ್ನೇನು ಒಂದು ಹಣ್ಣು ಅಷ್ಟೇ ಉಂಗುರ ಸುಮಾರು ಸುಮಾರು ಉಂಗ ಒಂದು ಎಂಬತ್ತು ಎಂಬತ್ತೈದು ರೂಪಾಯಿ ಒಂದು ಅರವತ್ತು ಅರವತ್ತೈದು ರೂಪಾಯಿ ಡ್ರಿಲ್ ಮಾಡೆಲ್ ಇದು ಎಷ್ಟನೆಯ ಮಗು ಈ ಮಗು ಎಷ್ಟನೆಯದು ನೌ ಟ್ರಾನ್ಸ್ಫಾರ್ಮ್ ಇದು ಎಷ್ಟನೆಯ ಪುಸ್ತಕ ಈ ಪುಸ್ತಕ ಎಷ್ಟನೆಯದು ಅದು ಎಷ್ಟನೆಯ ಮನೆ ಆ ಮನೆ ಎಷ್ಟನೆಯದು ಇದು ಎಷ್ಟನೆಯ ಕ್ಲಾಸು ಈ ಕ್ಲಾಸು ಎಷ್ಟನೆಯದು ಮಾಡ್ ಇದು ಎರಡನೆಯ ಪುಸ್ತಕ ಈ ಪುಸ್ತಕ ಎರಡನೆಯದು ಅದು ನಾಲ್ಕನೆಯ ಪಾಠ ಈ ಪೈಸ ಎಷ್ಟರದು ಅದು ಎಷ್ಟರ ನಾಣ್ಯ ಆ ನಾಣ್ಯ ಎಷ್ಟರದು ಮೋಡಲ್ ಇದು 5ರ ನೋಟ ಈ ನೋಟ 5ರದು ನೌ ಟ್ರಾನ್ಸ್‌ಫಾರ್ಮ್ ಇದು 100ರ ನೋಟ ಈ ನೋಟ 100ರದು ಅದು 10ರ ಪೈಸಾ ಆ ಪೈಸಾ 7ರದು